್ಲೋಕಗಳು ಸ್ಥಾಪಕ ಧರ್ಮ ಸರ್ವರ್ಮಸ್ವತಾರರಿಷ್ಠಾ ರಾಮಕೃಷ್ಣ ವಸುದೇ ವಸು ತಂತ್ರ ಪರಮ शक्तिवशाधि हेल्क पार्थे पार्था, पार्था प्रतिबोधिता ಭಗವ ನಾರಾಯಣಿನಯಂನ ರಥಿ ಪುರಾಣ ಮಹಾಭ ಅದ್ವೈತೃತವರ್ಷಿಣೀ ಭಗವತೀ ಅಷ್ಟಾಶ್ಯಾ ಅಂಬ ಭಗವದ್ಗೀತೆ ನಮಸ್ತು ತೇತವಿಶಾಲ ಬುಧ ಕುರಿಂದ ಪತ್ರ ಯೇನ ತ್ವಯ ಾರತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಪ್ರಪನ್ನ ಪಿಜಾತೇತ್ರೈಕೇ ಜನಮದ್ರಾ ಕೃಷ್ಣ ಗೀತಾ ದೂಹೇ ನಮಃಪನಿಷದೋ ಗಾವೋ ದೊ ಗೋಪಾಲನ ಸುಧೀರ್ಮೋಕ್ತಾ ಮಹತ್ ವಸುದೇವಸುತ ಚಾಣೂರಮರ್ದನ ದೇವೀ ಪರಮಂದ ವಂದೇ ಜಗದ್ಗುರು ಭೀಷ್ಮೋಣತಟಾ ಜಯದ್ರಥ ಜಲಾಧಾರ ನೀಲೋಪ್ಯಗ್ರಹವತಿ ೃಪೇಣ ವಹನ ಕರ್ಣೇದ ವೇದ ಅಶ್ವತ್ಥವಿಕರ ಮಕರ ದುಧನವರ್ತನೆ ಸೋತ್ ಖಲ್ಲು ಪಾಂಡವನದಿ ಕೈವರ್ತಕೇಶವ ಪಾರಾಶರ್ಯವಚ ಸರೋಜಮಲ ಗೀತಗೋತ್ಕಟಂ ಹರಿಕೋಬೋ ಲೋಕೆ ಸಜ್ಜನ ಷಟ್ಪದೈ ಅಹರಹೇಪೀ ಿಯ ಮು ಭೂರತಂಕಜ ಕಲಿಮದ ಪ್ರಧ್ವಂಸಿ ಶ್ರೇಯಸೆ ಮೋಕಂಕಿ ವಾಚಾರ ುಂಘಯತೆ ಗಿರಿತ್ೃಪೋ ವಂದೇ ಪರಮಂದ್ರಹಣೇಂದ್ರದ್ರಮರು ಕುನ್ವಂತಿ ದಿವ್ಯೈ ವೇದೈಸ್ತ್ರಮೋಪನಿಷದೈ ಗಾಯಿ ಯಂ ತಮಗಾ ಖ್ಯಾವಸ್ಥಿತ ಮನಸ ಿ ಯೋಗಿ ಯನ್ನ ವಿದುರಗ ದೇವಾ ತತ್ಮ ನಮ ಧೃತರಾಷ್ಟ್ರ ಉಚ ೇತ್ರೇ ಕುೇತ್ರೇ ಸಮತ ಸಂಜಯ ಸಂಜಯ ಉಚ दुर्योधनस्तदा ಪಾಂಡವಾಕೋಧನ राजा ರಾಜ ವಚನಮಬ್ರವೀದ ಶೈತ ಪಾಂಡುಪು ಆಚಾರ್ಯ ಮಹತಿ ಚಮೂ ವ್ಯೂಢಾ ದ್ರುಪದುತ್ರೇಣಿಷ್ಯಣೀಮ त्र शूरा महेश्वास भीमर्जुन विराटश्च युयुनो महारथः द्रुपद्च महारथ ृष्टेस्ेता काशीराज वीदिकुंती भोजस् शे नरपुंगव ಯುಧಾನ್ಯು ವಿಕ್ರಾಂತ ಉತ್ತಮ ಜಾಚ್ಯ महारथा ು ವಿಶಿಷ್ಟೇ ತಾಂ ನಿಬೋಜೋತ್ತಾಯಕ ಸಂಜಾಥ್ರವೀಮಿತೆ ಭ ೀಷ್ಮ್ಚಪಶ್ಚ ಸಂಜಯ ಅಶ್ವತ್ಥವಿಕರ್ಣ ಸೌಮದಿರ್ಜಯದ್ರಥ मदर्थे अे बहव शूरा मदीताशस्त्रहरणा सर्वे युद्ध अपर्याप्तं तदस्माकं बलं ೀಕ್ಷಿತ ಪರ್ಯಾಪ್ತೇ ಬಲಂ ಭೀಮಿರಕ್ಷ ಯಮವಸ್ಥಿ ಭೀಷ್ಮವಾರಕ್ಷನ್ ತರ್ವೇ ಹಿ ತನಯನ್ ಹರ್ಷ ಸಿಂಹನಾದಿೋಚ್ಚೈ ಶಂಖಂ ದಧ್ಮ ಪ್ರತವಾ ತತಶಾಶ್ಚೇ ಪಣವಾನಕ ಗೋಮುಖಾ ಸಹಸೈವಾಭ್ಯಹನ ಸುಮಲತ್ ತ ಶ್ವೇತೈರ್ಹಯೈತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚ ಪ್ರದ್ ಪಾಂಚಕೇಶೋ ದೇವದ ಧನಂಜಯ ಪೌಂಡ್ರಂ ದೌ ಮಹಾಶಂಖ ರ್ಮೃಕೋದರ ನಮ್ಮ ಕಳೆದ उपन्यास श्रीमद्भगवदीत उपक्रम अंदर आरंभव पिचय व्यसर विषय महाभारत अद्क महाभारत अंत हम याके बहत्वे अगर किलो विषय प्रस्ताप मत आग व्यसर श्रेष्ठत मतिया महाभारतव इहात रच् निज कर्त समर्थरू अ साक्षात नारायणन ना वाक्यवे विष्णुपुराण उद्भिस्त नारायण अंशसभूतर व्यसरल महाभारत मू रचलो नो ಈ ಮಹಾಭಾರತದಲ್ಲಿ ಅದರಲ್ಲಿ ಯಾಕೆ ನಾವು ಪಂಚಮ ವೇದ ಅಂತ ಕರಿತೇವೆ ಅಂತ ಹೇಳಿದ್ರೆ ಯಾವ ರೀತಿ ವೇದದಲ್ಲಿ ಇರುವುದು ಎಲ್ಲಾ ಕಡೆಯೂ ಇರ್ಬೋದು ಆದರೆ ವೇದದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಈ ಸೃಷ್ಟಿಯಲ್ಲೇ ಇಲ್ವೋ ಹಾಗೆಯೇ ಮಹಾಭಾರತದ ವಿಷಯಕ್ಕೂ ನಾವು ಬಂದಾಗ ಮಹಾಭಾರತದ ವಾಕ್ಯಗಳಲ್ಲೇ ನಾವು ಕೇಳುವುದೇನೆಂದರೆ ಯಾವ ವಿಷಯಗಳು ಮಹಾಭಾರತದಲ್ಲಿ ಇದೆಯೋ ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆಯೋ ಅದು ನಿಮಗೆ ಬೇರೆ ಕಡೆಯೂ ಸಿಗ್ತದೆ ಆದರೆ ಯಾವ ವಿಷಯಗಳು ಮಹಾಭಾರತದಲ್ಲಿ ಇಲ್ವೋ ಅದು ಬೇರೆಲ್ಲೂ ಸಿಕ್ಕುವುದಕ್ಕೆ ಸಾಧ್ಯವಿಲ್ಲ ಅಂದರೆ ಅದಕ್ಕೆ ವೇದದ ತಾಮ್ಯವನ್ನು ಕೊಡಲಾಗಿದೆ ಹೀಗೆ ಮಹಾಭಾರತಕ್ಕೆ ಪಂಚಮ ವೇದತ್ವವನ್ನು ಮಹಾಭಾರತದಲ್ಲೇ ಪ್ರಸ್ತಾಪ ಮಾಡಲಾಗಿದೆ ಇನ್ನು ಈ ಭಗವದ್ಗೀತೆಯ ವಿಷಯಕ್ಕೆ ಬರ್ತಾ ಇದ್ದಾಗ ನಾವು ಧ್ಯಾನ ಶ್ಲೋಕಗಳ ಬಗ್ಗೆ ध्यानता ध्यान श्लोक नमल श्लोक पार्थाय प्रतिबोधित अवंत श्लोकव इवत नमें समस्त भगवदगीत कर्तव अदर वह संभाषण अदर सारदचय श्लोक पार्था प्रतिबोधिता भगवता नारायण स्वयं व्यासन ग्रथिता पुराण मुनिना मध्ये महाभारत अंत्रेबर पुषर नाद संभाषण यार इबर अंतर्रे मोटमोदारी पार्थाय प्रतिबोधित पार्थ अंदर अर्जुन अंतर्थ पार्थन हेगे बं पृथ अ कुंती हूं आके अंतर बंद हे अंतर्रे आके भोजन मेरे कुड़ा पृथ अह इन आके ಈ ಪ್ರಥೆಯ ಮಕ್ಕಳೆಲ್ಲರೂ ಕೂಡ ಪಾರ್ಥರೆ ಆದರೆ ಸಾಮಾನ್ಯವಾಗಿ ನಮ್ಮ ಲೋಕದಲ್ಲಿ ಯಾವ ವ್ಯವಹಾರವಿದೆಯೋ ಅದೇ ರೀತಿ ಕೂಡ ಇಲ್ಲೂ ನಾವು ವ್ಯವಹರಿಸತೇವೆ ಯಾವುದಾದ್ರೂ ಒಂದು ತಾಯಿಗೆ ಅಚ್ಚುಮೆಚ್ಚಾದಂತಹ ಮಗು ಇದ್ರೆ ಸಾಮಾನ್ಯವಾಗಿ ಲೋಕದಲ್ಲಿ ಆಕೆಗೆ ಐದು ಪುತ್ರರು ಅಥವಾ ಪುತ್ರಿಯರಿದ್ದರೂ ಕೂಡ ಅತ್ಯಂತ ಅಚ್ಚುಮೆಚ್ಚಾದಂತಹ ಮಗುವನ್ನೇ ನೋಡೋಳು ಮಗ ಇವನು ಅಂತ ಕರೀತೇವೆ ಹಾಗೆ ಇಲ್ಲಿ ಕೂಡ ಪೃಥುವಿನ ಪ್ರಥೆಯ ಮಗ ಪಾರ್ಥ ಅಂದರೆ ಅರ್ಜುನ ಮಧ್ಯಮ ಅಂತ ಇಲ್ಲಿ ಕರೆಯಲಾಗಿದೆ ಈ ಪಾರ್ಥ ಅನ್ನುವಂತಹ ಹೆಸರು ನಮಗೆ ಈ ಭಗವದ್ಗೀತೆಗೆ ಸಂಬಂಧಪಟ್ಟಂತಹ ಒಂದು ಅಧಿಕಾರಿಯನ್ನು ಸೂಚಿಸ್ತದೆ ಭಗವದ್ಗೀತೆಯನ್ನ ನಾವು ಓದಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಯಾವ ರೀತಿಯ ಮನಸ್ಸಿರಬೇಕು ಅನ್ನೋದನ್ನ ಈ ಪಾರ್ಥ ಅನ್ನುವಂತಹ ಶಬ್ದವು ನಮಗೆ ತಿಳಿಸ್ಕೊಡ್ತದೆ ಪೃಥು ಅಥವಾ ಪೃಥ ಅಂತ ಹೇಳಿದ್ರೆ ವಿಶಾಲ ಅಂತ ಅರ್ಥ ವಿಶಾಲವಾಗಿರುವುದರಿಂದ ನಾವು ಎಲ್ಲಿದ್ದೇವಿಯೋ ಅದಕ್ಕೆ ಪೃಥ್ವಿ ಅಂತ ಹೆಸರು ಬಂದಿದೆ ಹಾಗೆಯೇ ಯಾರ ಮನಸ್ಸು ಇಲ್ಲಿ ವಿಶಾಲವಾಗಿದೆಯೋ ಆ ಮನುಷ್ಯ ಅವರೆಲ್ಲರೂ ಕೂಡ ಪಾರ್ಥರೇ ಯಾರ ಮನಸ್ಸು ಇಲ್ಲಿ ಸಂಕುಚಿತವಾಗಿದೆಯೋ ಸಣ್ಣ ಬುದ್ಧಿ ಇದೆಯೋ ಇಲ್ಲಿ ಅಂತವರೆಲ್ಲ ದುರ್ಯೋಧನ ಶಕುನಿಗಳೇ ಅವರಿಗೆ ಎಷ್ಟು ಭಗವದ್ಗೀತೆ ಬೋಧಿಸಿದ್ರು ಕೂಡ मिसंट्रप्रिटेशन तम अनुकूल के तकते बड़कारिये तमिंदोस्क इंत महत्व उपनिषत् उपयोगिक उपनिषत् शे मुथ अव शब्दी ಸ್ವಭಾವತಃ ವಿಶಾಲವಾದಂತಹ ಮನೋಭಾವನೆ ವಿಶಾಲವಾದಂತಹ ಮನಸ್ಸು ತೆರೆದ ಬಿಚ್ಚ ಬಿಚ್ಚಿದಂತಹ ಮನಸ್ಸು ಹೃದಯ ಇರ್ತದೆಯೋ ಎಲ್ಲೆಲ್ಲಿ ಗುಣಗಳಿದೆಯೋ ಅವೆಲ್ಲವನ್ನೂ ಇದು ನಮ್ದಲ್ಲರಿ ಇದ್ರ ಜಾತಿಗೆ ಸೇರಿತ್ತು ಇದು ನಮ್ ನಮ್ದಲ್ಲರಿ ದೇಶಕ್ಕೆ ಸೇರಿತ್ತು ಇದು ನಮ್ದಲ್ಲರಿ ಅವ್ರ ಜನಾಂಗಕ್ಕೆ ಸೇರಿತ್ತು ಇದು ಅವ್ರ ಭಾಷೆಯವ್ರಿಗೆ ಸೇರಿತ್ತು ಈ ಥರ ಆಲೋಚನೆಯನ್ನು ಮಾಡದೆ ಎಲ್ಲೆಲ್ಲಿ ಒಳ್ಳೆಯದಿದೆಯೋ ಆ ಒಳ್ಳೆಯದೆಲ್ಲವನ್ನೂ ಕೂಡ ನಮ್ಮ ವೇದದ ಋಗ್ವೇದದಲ್ಲಿ ಬರ್ತಕ್ಕಂತಹ ನಮ್ಮ ಈ ಸಂಪ್ರದಾಯದವರ ಒಂದು ಮನೋಭಾವ ಆನೋ ಭದ್ರಾಹ ಕೃತವೋ ಎಂತೂ ವಿಶ್ವತಃ ಆ ಮನೋಭಾವನೆ ಇರ್ತಕ್ಕಂಥವ್ರು ಮಾತ್ರ ಇದಕ್ಕೆ ಅಧಿಕಾರಿಗಳಾಗಲಿಕ್ಕೆ ಸಾಧ್ಯ ಅಂದ್ರೆ ಅವರು ಈ ಟೀಚಿಂಗ್ಸ್ ಅಥವಾ ಉಪದೇಶಗಳನ್ನು ಪಡೆದರೆ ಅದು ಸದುಪಯೋಗವಾಗಿದೆ ಅನ್ನುವಂತಹ ಉದ್ದೇಶದಿಂದ ಇಲ್ಲಿ ಪಾರ್ಥಾಯ ಪ್ರತಿಬೋಧಿತ ಅವನನ್ನು ಉದ್ದೇಶಿಸಿ ಬೋಧನೆಯನ್ನು ಮಾಡಿದ್ದು ಅಂತ ಹೇಳಿದೆ ಯಾರು ಮಾಡಿದ್ದು ಭಗವತ ನಾರಾಯಣೇನ ಸ್ವಯಂ ಇಲ್ಲಿ ದೇವಕಿ ಪುತ್ರ ಮಾಡಿದ್ದಲ್ಲ ಅಥವಾ ಇನ್ಯಾರೋ ಮಾಡಿದ್ದಲ್ಲ ಭಗವಂತನಾದಂತಹ ಸ್ವಯಂ ನಾರಾಯಣನೇ ತನ್ನ ಸಖನಾದಂತಹ ನರನನ್ನ ಉದ್ದೇಶಿಸಿ ಮಾಡಿದ ಈ ಪಾರ್ಥ ಅಥವಾ ಅರ್ಜುನ ಇನ್ಯಾರೂ ಅಲ್ಲ ಹಿಂದಿನ ಯುಗಗಳಲ್ಲಿ ಭಗವಂತನ ನಿತ್ಯ ಸ್ನೇಹಿತನಾದಂತಹ ನರ ಭದ್ರೇಕಾಶ್ರಮದಲ್ಲಿ ನಿತ್ಯವಾಗಿಯೂ ಈ ಇಬ್ಬರು ನರನಾರಾಯಣ ಎಂಬಂತಹ ಇಬ್ಬರು ಋಷಿಗಳು ದೀರ್ಘಕಾಲೀನ ತಪಸ್ಸನ್ನ ಮಾಡಿದ್ರು ಅಂತ ಹೇಳಿ ನಮ್ಗೆ ಪುರಾಣಗಳಲ್ಲಿ ಸಿಗ್ತದೆ ಹಾಗೆಯೇ ಅಂತಹ ಆ ಸ್ನೇಹಿತನಿಗೆ ಮುಂದೆ ಅವನ ಅನುಗೀತೆ ಹೇಳುವಾಗಲೂ ಕೂಡ ಇದೇ ಮಾತನ್ನ ಹೇಳ್ತಾನೆ ನೋಡೋ ನೀನ್ ನನ್ನ ಸ್ನೇಹಿತ ಅನ್ನುವಂತಹ ಸಲಿಕೆಯಿಂದ ನಿನಗೆ ಅಂದು ಆ ಮಹಾಭಾರತವನ್ನು ಹೇಳಿದೆ ಅಂತ ಹಾಗೆ ನನ್ನ ಸಖ ಅಂದ್ರೆ ಅವನ ಸಖ ಆ ಭಗವಂತನ ಸಖನಾದಂತಹ ಅರ್ಜುನನಿಗೆ ಪಾರ್ಥನಿಗೆ ಉಪದೇಶ ಮಾಡಲ್ಪಟ್ಟಿತು ಅಂತಹ ಉಪದೇಶವನ್ನ ವ್ಯಾಸೇನ ಗ್ರಥಿತಾ ಗ್ರಥ ಅಂದರೆ ಬಂಧನೆ ಒಟ್ಟಿಗೆ ಮಾಡುವುದು ಪುಸ್ತಕದ ರೂಪದಲ್ಲಿ ಒಟ್ಟಿಗೆ ಮಾಡುವುದು ರಚಿಸಲ್ಪಡುವುದು ವ್ಯಾಸರಿಂದ ಎಂತಹ ವ್ಯಾಸರು ಪುರಾಣ ಮುನಿನ ಪುರಾಣರಾದಂತಹ ಮುನಿಗಳು ಅಂದರೆ ಅವರು ಹಿಂದಿನ ಕಾಲದಲ್ಲಿಯೂ ಇದ್ದರು ಇಂದಿಗೂ ಇದ್ದಾರೆ ಅಂತ ಪುರಾ ಅಪಿನವ ನವ ಇತಿ ಪುರಾಣ ಅತ್ಯಂತ ಹಿಂದಿನವರಾದರೂ ಕೂಡ ಈಗಲೂ ಕೂಡ ಅವರು ಹೊಸಬ್ರೆ ನಮಗೆ ಅಂತಹ ಮಹರ್ಷಿಗಳು ಪುರಾಣ ಮುನಿಗಳು ಪುರಾಣ ಮುನಿನ ವ್ಯಾಸೇನ ಗ್ರಜಿತಾಂ ಅಂತಹ ವ್ಯಾಸರಿಂದ ಅದು ರಚಿಸಲ್ಪಟ್ಟಿತಂತೆ ಒಟ್ಟಿಗೆ ಹಾಕಲ್ಪಟ್ಟಿತ ಪದ್ಯ ರೂಪದಲ್ಲಿ ಅವನದು ಪದ್ಯ ರೂಪದಲ್ಲಿ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ ಆದರೆ ಇಲ್ಲಿ ಶ್ಲೋಕಬದ್ಧವಾಗಿ ಛಂದೋಬದ್ಧವಾಗಿ ವ್ಯಾಸಮುನಿಗಳಿಂದ ಎಲ್ಲಿ ರಚಿಸಲ್ಪಟ್ಟಿತು ಅಂದರೆ ಮಧ್ಯೇ ಮಹಾಭಾರತಂ ಈ ಮಹಾಭಾರತದ ಮಧ್ಯದಲ್ಲಿ ಎಲ್ಲಿ ಭೀಷ್ಮ ಪರ್ವದ ಇಪ್ಪತ್ತೈದನೇ ಅಧ್ಯಾಯದಿಂದ ನಲವತ್ತೆರಡನೇ ಅಧ್ಯಾಯದವರೆಗೂ ಹರಡಿಕೊಂಡಿದೆ ಅದು ಈ ಭಗವದ್ಗೀತಾ ಅನ್ನುವಂತಹ ಈ ಭಗವದ್ಗೀತಾ ಪರ್ವ ಅಂತಲೇ ಅದರ ಹೆಚ್ಚು ಹಾಗಿದ್ದ ಮೇಲೆ ಅದು ಏನನ್ನು ಬೋಧಿಸುತ್ತೆ ಅಂದರೆ ಅದ್ವೈತಾಮೃತ ವರ್ಷಿಣೀ ಭಗವತಿ ಅಷ್ಟಾದಶಾಧ್ಯ ಅಬ್ಬ ಅನುಸಂಧಾನಿ ಭಗವದ್ಗೀತೆ ಭಗವದ್ವೇಷಿಣೀ ಅದ್ವೈತಾಮೃತ ವರ್ಷಿಣಿ ಈ ಭಗವದ್ಗೀತೆ ಅದ್ವೈತದ ಅಮೃತವನ್ನು ವರ್ಷಿಸುತ್ತದೆ ಅಂತ ಹೇಳಿಬಿಟ್ಟು ಏನ್ ಸ್ವಾಮಿ ಈಗ ಹೇಳ್ತಾ ಇದ್ರ ಅದ್ವೈತವನ್ನ ಅದ್ವೈತದ ಅಮೃತವನ್ನ ಅದು ವರ್ತಿಸ್ತಾ ಇದೆ ಅಂದರೆ ಅಂದರೆ ಕೇವಲ ಅದು ಅದ್ವೈತಗಳಿಗೆ ದ್ವೈತಿಗಳಿಗಿಲ್ವೆ ವಿಶಿಷ್ಟಾದ್ವೈತಗಳಿಗಿಲ್ವೆ ಅಥವಾ ಬೇರೆ ಬೇರೆ ಯಾರ್ಯಾರು ಅವರವರ ದೃಷ್ಟಿಯಿಂದ ನೋಡ್ತಾರೆಯೇ ಅವ್ರಿಗಿಲ್ವೇ ಅಂದರೆ ಅದು ಎಲ್ಲರಿಗೂ ಇದೆ ಆದರೆ ಪರಮ ಅದನ್ನ ತನ್ನ ಅದ್ವೈತದ ಬೋಧನೆಯಲ್ಲಿ ಅದನ್ನ ಇದಾಗಿ ಇಟ್ಟಿದ್ದಾನೆ ಸಾರವಾಗಿ ಇಟ್ಟಿದ್ದಾನೆ ಅದನ್ನ ಆತನೇ ತನ್ನ ಪದ್ಮ ಪುರಾಣದಲ್ಲಿ ಒಂದು ಕಡೆ ಹೇಳ್ತಾನೆ ಹೇಗೆ ಅಂತ ಹೇಳಿದ್ರೆ ಪದ್ಮಪುರಾಣದಲ್ಲಿ ಉತ್ತರಾಖಂಡ ಆ ಉತ್ತರಖಂಡದಲ್ಲಿ ನೂರ ಎಪ್ಪತ್ತೊಂದನೇ ಅಧ್ಯಾಯದಿಂದ ಪ್ರಾರಂಭಗೊಂಡು ಭಗವದ್ಗೀತೆಯ ಪ್ರತಿಯೊಂದು ಅಧ್ಯಾಯದ ಮಹಾತ್ಮಿಯನ್ನ ಅಲ್ಲಿ ಹೇಳಲಾಗಿದೆ ಆ ಮಹಾತ್ಮಿಯಲ್ಲಿ ಈ ರೀತಿ ಬರ್ತದೆ ಒಮ್ಮೆ ಪಾರ್ವತೀ ದೇವಿ ಶಿವನನ್ನ ಉದ್ದೇಶಿಸಿ ಕೇಳ್ತಾಳೆ ನೀನು ಇಲ್ಲಿಯವರೆಗೆ ನನಗೆ ಆ ಸಾಕ್ಷಾತ್ ಪ್ರಭುವಾದಂತಹ ನಾರಾಯಣನ ಮಹಿಮೆಯನ್ನು ಹೇಳಿದ್ದೀಯ ಇನ್ನು ಮುಂದೆ ಆ ನಾರಾಯಣನ ವಾಣಿ ಆದಂತಹ ಆ ಗೀತೆಯನ್ನ ಮತ್ತು ಅದರ ಮಹಿಮೆಯನ್ನ ಕೇಳಬೇಕು ಅಂತ ನನಗೆ ತುಂಬ ಆಸಕ್ತಿಯಾಗಿದೆ ಕೇಳ್ತೀಯ ಅಂತ ಆ ಪಾರ್ವತಿ ಕೇಳಿದಾಗ ಶಿವ ಹಿಂದೆ ಲಕ್ಷ್ಮಿಗೂ ನಾರಾಯಣನಿಗೂ ನಡೆದಂತಹ ಸಂಭಾಷಣೆಯನ್ನ ಅಲ್ಲಿ ಹೇಳ್ತಾನೆ ಆ ಇತಿಹಾಸವನ್ನು ಹೇಳ್ತಾನೆ ಒಮ್ಮೆ ಲಕ್ಷ್ಮೀ ದೇವಿ ಆಕೆ ಶ್ರೀಮನ್ ನಾರಾಯಣನ ಸೇವೆಯನ್ನು ಮಾಡ್ತಾ ಕೇಳ್ತಾಳಂತೆ ಸ್ವಾಮಿ ನೀವು ಇಷ್ಟೊಂದು ಈ ಸಂಸಾರದ ನಡುವೆ ಇದ್ರೂ ಕೂಡ ಇಂತಹ ಅವತಾರಗಳನ್ನು ಮಾಡ್ತಾ ಇದ್ರೂ ಕೂಡ ಕಿಂಚಿತ್ತೂ ನಿಮಗೆ ಯಾವುದೇ ಪರಿವೇ ಇಲ್ಲದಂತೆ ಭಗವಂತ ಕೂಡ ಸೃಷ್ಟಿಸ್ಥಿತಿ ಸಂಹಾರ ಮಾಡಲೇಬೇಕಲ್ಲ ಅವನು ಅದು ದೊಡ್ಡ ಸಂಸಾರ ನಮಗಿಂತ ದೊಡ್ಡ ಸಂಸಾರಿಯವನು ಆದರೂ ಕೂಡ ಆತ ಶೇಷ ಶಯನನಾಗಿ ಇರಬೇಕಾದ್ರೆ ಹೇಗಿದ್ದಾನೆ ಅವನು ನಿದ್ರೆ ಮಾಡುತ್ತಿರುವವನಂತೆ ಏನೂ ಆಗಿಲ್ಲವೋ ಎಂಬಂತೆ ಇದ್ದಾನೆ ಶಾಂತವಾದಂತಹ ಮನುಷ್ಯ ಶಾಂತಾಕಾರ ಹಾಗಿದ್ದೀರಲ್ಲ ಏನು ನಿಮಗೆ ಯಾವ ರೀತಿಯ ಒಂದು ಮನಸ್ಸಿನ ಕ್ಷೋಭೆ ಉಂಟಾಗುವುದಿಲ್ವೇ ಅಂತ ಆಕೆ ಕೇಳಿದಾಗ ಇವನು ಹೇಳ್ತಾನೆ ಅದನ್ನು ನೋಡು ನೀನು ತಿಳ್ಕೊಂಡಿದ್ಯಾ ನಾನು ಇಲ್ಲಿ ಶೇಷ ಶಾಯಿ. ಅಂದರೆ ಈ ವಾಸತಿಯ ಮೇಲೆ ಹೀಗೆ ನಿದ್ದೆ ಮಾಡ್ತಾ ಇದ್ದೇನೆ ಅನ್ನುವ ಹಾಗೆ ನಾನು ಇಲ್ಲಿ ನಿದ್ದೆ ಮಾಡ್ತಾ ಇಲ್ಲ ನಾನು ಆ ಗೀತಾಶಾಸ್ತ್ರದ ಮಹಿಮೆಯನ್ನ ಕುರಿತು ನಾನು ಆಲೋಚನೆಯನ್ನು ಮಾಡ್ತಾ ಇದ್ದೇನೆ ಅದರಲ್ಲಿರ್ತಕ್ಕಂತಹ ತತ್ವ ಆ ತತ್ವಕ್ಕೆ ಇರುವಂತಹ ಆ ಪರಶಿವ ಅವನ ಆ ತತ್ವವನ್ನು ಕುರಿತು ನನ್ನ ಹೃದಯದಲ್ಲಿ ನಾನು ಧ್ಯಾನ ಮಾಡ್ತಾ ಇದ್ದೇನೆ ಯಾವುದನ್ನ ಉಪನಿಷತ್ತುಗಳು ಅಗ್ರಬುದ್ಧಿಯಿಂದ ತಿಳಿದುಕೊಳ್ಳಬಹುದು ಅಂತೇಳಿ ಹೇಳ್ತಾ ಇದೆಯೋ ಅಂತಹ ತತ್ವವನ್ನು ನಾನು ಯೋಗದ ಮೂಲಕ ಸದಾ ನೋಡ್ತಾ ಇದ್ದೇನೆ ಅದರ ಧ್ಯಾನದಲ್ಲಿದ್ದೇನೆ ಅದರ ಆನಂದದಲ್ಲಿ ನಾನು ಇದ್ದೇನೆ ಅಂತ ಹೇಳಿದಾಗ ಆಕೆಗೆ ಆಶ್ಚರ್ಯವಾಗುತ್ತೆ ಹಾಗಿದ್ರೆ ಆ ಗೀತೆಯ ಮಹಾತ್ಮ್ಯ ನಾನು ಯಾಕೆ ಹೇಳ್ಬಾರ್ದು ಅಂತ ಅವಳು ಹೇಳಿದಾಗ ಭಗವಂತ ಹೇಳ್ತಾ ಈ ವಾಕ್ಯವನ್ನು ಹೇಳ್ತಾನೆ ಇದು ಪರಂ ಅಭೇದೇನೇರುಪೃತ್ ಇಂ ವಾಕ್ಯ ಅಂಗ ಪ್ರತ್ಯ ಸಂಸ್ಥಿತ ಮಾಹಾತ್ಮ್ಯಂ ಇತಿಹಾಸಂಚೇದಯೇ ಭಗವಂತ ಈ ರೀತಿ ಹೇಳ್ತಾನಂತೆ ಇದು ಪರಂ ಅಭೇದೇನ ಬೋಧ್ಯತೆ ಭವ ಭೀ ಯಾರು ಈ ತರ ದ ಸಮುದ್ರದಿಂದ ಹೆದರಿ ನಡೆದುತಾ ಇದ್ದಾರೆಯೋ ಅವರಿಗೆ ಅದ್ವೈತದ ಬೋಧನೆಯನ್ನ ಮಾಡಲಿಕ್ಕೆ ಅದರ ಮೂಲಕ ಅವರ ಭಯವನ್ನ ಶಮನಗೊಳಿಸಲಿಕ್ಕೆ ಉಪಶಮನಗೊಳಿಸಲಿಕ್ಕೆ ಈ ಗೀತೆಯನ್ನು ಬೋಧಿಸಲಾಗ್ತದೆ ಹೇ ಪ್ರಿಯೇ ತಮ್ ಅಪೃಕ್ಷತ್ ಇದಂ ವಾಕ್ಯಂ ಅಂಗ ಪ್ರತ್ಯಂಗ ಸಂಸ್ಥಿತ ನಂತರ ಅವನು ಹೇಳ್ತಾನೆ डी समस्त गीत नरीर अंत गीते भगवद्गी नरीर अरे अद्यायू कूड़ा नंग मत प्रत्यंग अगे हेत आके विवस्ताने श्री भगवाच शृणु शुश्रोणि वक्षा गीतासु स्थित महात्मन वक् पंच जानी पंचाध्याय अक्रमा ಐದು ಗೀತೆಯ ಮೊದಲ ಐದು ಅಧ್ಯಾಯಗಳೇ ನನ್ನ ಐದು ಮುಖಗಳಂತೆ ಆ ಭಗವಂತನಿಗೆ ಐದು ಮುಖ ಇದೆಯಂತೆ ಗೀತಾ ರೂಪವಾದಂತಹ ಗೀತಾ ಅಂತಕ್ಕಂತಹ ಸರಸ್ವತಿಯ ರೂಪವನ್ನು ಹೊಂದಿದಂತಹ ಭಗವಂತನಿಗೆ ಐದು ಮುಖಗಳು ದಶಾಧ್ಯ ಭುಜಾಂಶ್ಚೈಕಂ ಉದರಂ ದ್ವೌ ಪದಾಂಬುಜೆ ಹತ್ತು ಭುಜಗಳು ಇನ್ನು ಆ ಐದು ಅಧ್ಯಾಯದ ನಂತರ ಉಳಿದ ಹತ್ತು ಅಧ್ಯಾಯಗಳು ಏನಿದೆಯೋ ಅದು ಅವನ ಆ ಭಗವಂತನ ಹತ್ತು ಭುಜಗಳನ್ನು ಹಾಗೆಯೇ ಒಂದು ಉದರ ಅಂತ ಒಂದು ಅಧ್ಯಾಯ ಆ ಹದಿನೈದನೇ ಅಧ್ಯಾಯ ಆದ ಮೇಲೆ ಇದೆಯೋ ಅದು ಒಂದು ಉದರ ನಂತರ ಬರ್ತಕ್ಕಂಥದ್ದು ಎರಡು ದ್ವೌ ಪದಾಂಬುಜೆ ಎರಡು ನನ್ನ ಪದ ಅಂತ ಹೇಳ್ತಾನೆ ಏವಂ ಅಷ್ಟಾದಶಾಧ್ಯಾಯಿ ವಾಂಗಿ ಮೂರ್ತಿರೈಶ್ವರಿ ಹೀಗೆ ಇಡೀ ಸಮಸ್ತ ಗೀತೆ ಅಂತಕ್ಕಂಥದ್ದು नीत तले उपद्र प्रतीक जानी ज्ञान महापातकनाशिनी अध्याय तदर्धम व्लोकमर्धार्थमे चुमेधा सुशर्माव मुच्यते अथे शुरुआत मा। जानी ज्ञान महापातकनाशि ಇದರನ್ನು ಸಮಸ್ತವಾಗಿ ಇದರ ಅರ್ಥ ಸಹಿತವಾಗಿ ಯಾರು ತಿಳ್ಕೊಳ್ತಾರೆಯೋ ಅವರು ಎಲ್ಲ ಪಾಪಗಳಿಂದ ಮುಕ್ತರಾಗ್ತಾರೆ ಅತ್ರ ಅಧ್ಯಾಯಂ ಒಂದು ಅಧ್ಯ ಅಧ್ಯಾಯವನ್ನಾದರೂ ತದರ್ಧಂ ಅದರ ಅರ್ಧವನ್ನಾದರೂ ಶ್ಲೋಕಮರ್ಧಾರ್ಧಮೇವ ಅಥವಾ ಶ್ಲೋಕದ ಅರ್ಧದ ಅರ್ಧ ಅಂದರೆ ಯಾವುದು ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಷ್ಟೇ ಅದು ಶ್ಲೋಕದ ಅರ್ಧದ ಅರ್ಧ ಇಷ್ಟನ್ನಾದರೂ ಕೂಡ ಅಭ್ಯಸ್ಯತಿ ಸುಮೇಧ ಯಾರು ಬುದ್ಧಿವಂತರಾಗಿ ಅರ್ಥವನ್ನು ಅರಿತು ಅನುಷ್ಠಾನ ಮಾಡ್ತಾರೆಯೋ ಅಭ್ಯಸ್ಯತಿ ಯಹ ಸುಶರ್ಮೇವತ ಮುಚ್ಚತಿ ಸುಶರ್ಮಾ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಹಿಂದೆ ಹೇಗೆ ಮುಕ್ತನಾದನೋ ಈ ಭಗವದ್ಗೀತೆಯ ಒಂದೇ ಒಂದು ಶ್ಲೋಕದ ಅರ್ಧವನ್ನು ಕೇಳಿ ಹಾಗೆ ಅಂತವನೂ ಕೂಡ ಮುಕ್ತನಾಗ್ತಾನೆ ಅಂತ ಹೇಳಿ ಅದು ಬರ್ತದೆ ಅಂದ್ರೆ ಭಗವಂತನೆಯ ಸ್ವಯಂ ಈ ಭಗವದ್ಗೀತೆ ಅಂತಕ್ಕಂಥದ್ದು ಅದ್ವೈತದ ಅಮೃತವನ್ನ ಸುರಿಯುತ್ತದೆ ಮಳೆ ಗರಿತದೆ ಅನ್ನೋದನ್ನ ಪದ್ಮಪುರಾಣದಲ್ಲಿ ಕೇಳಿದ್ದಾನೆ ಮತ್ತೆ ಮಹಾಭಾರತದಲ್ಲೇ ಒಂದು ಕಡೆ ಭೀಷ್ಮ ಪರ್ವದ ನಲವತ್ಮೂರನೇ ಅಧ್ಯಾಯದ ಐದನೇ ಶ್ಲೋಕದಲ್ಲಿ ಅಲ್ಲಿ ಹೇಳ್ತಾರೆ ಭಾರತಾಮೃತ ಸರ್ವಸ್ವ ಗೀತಾ ಯಾ ಮತಿ ತಾರು ಕೃಷ್ಣೇನ ಅರ್ಜುನಕ್ಕೆ ಮುಖೇ ಹುತಂ ಅಂತ ಏನಿದು ಅಂದರೆ ಭಾರತಾಮೃತ ಸರ್ವತ್ತು ಇಡಿ ಮಹಾಭಾರತದ ಅದರ ಅಮೃತದ ಎಲ್ಲವನ್ನೂ ತೆಗೆದುಕೊಂಡು ಗೀತಾಯ ಮತಿ ತಸ್ಥಿತ ಆ ಮಹಾಭಾರತವನ್ನು ಕಡ್ದನಂತೆ ಯಾರು ಸ್ವಯಂ ಕೃಷ್ಣ ಭಗವಂತ ಅದನ್ನು ಕಡಿದು ನಂತರ ಏನು ಸಾರ ಬಂತೋ ಆ ಸಾರ ಮುದ್ಧ ಕೃಷ್ಣನ ಅರ್ಜುನತ್ಯ ಮುಖೇ ಹುತಂ ಆ ಸಾರ ಬಂದಿದ್ದನ್ನ ಅರ್ಜುನನ ಮುಖಕ್ಕೆ ಅಂದ್ರೆ ಬಾಯಿಗೆ ಆಹುತಿಯಾಗಿ ನೀಡಿದ ಹುತಂ ಅಂದ್ರೆ ಆಹುತಿಯಾಗಿ ನೀಡಿದ ಅಂತ ಅಂತಹ ಈ ಭಗವದ್ಗೀತೆ ಇಲ್ಲಿ ಅದ್ವೈತಾಮೃತ ವರ್ಷ ಅದ್ವೈತ ಅದ್ವೈತದ ಮಳೆಯನ್ನ ಗರಿತಾ ಇದೆ ಭಗವತೀ ಆ ಭಗವಂತನ ವಾಣಿ ಆ ಸರಸ್ವತಿ ಆತನ ಸರಸ್ವತಿಯಾದಂತಹ ಈ ಗೀತೆ ಕೂಡ ಭಗವತೀ ಅವನ ಗುಣವನ್ನೇ ಹೊಂದಿದೆ ಅದರಿಂದ ಭಗವತಿ ಅವನು ಭಗವಂತ ಈಕೆ ಭಗವತೀ ಅಷ್ಟಾದಶಾಧ್ಯಾಯಿನಿ ಹದಿನೆಂಟು ಅಧ್ಯಾಯಗಳಿಂದ ಇದು ಕೂಡಿದೆ ಅಂತ ಹೇಳಿ ಅಂಬ ಅಂಬ ಅಂದ್ರೆ ತಾಯಿ ಅಂತ ಇಲ್ಲಿ ಭಗವದ್ಗೀತೆಯನ್ನು ತಾಯಿ ಅಂತ ಸಂಬೋಧಿಸಿದ್ದಾರೆ ಹೇಗೆ ಒಬ್ಬಳು ತಾಯಿಯಾದವಳು ಯಾವತ್ತೂ ಕೂಡ ತನ್ನ ಪುತ್ರರ ಅಹಿದವನ್ನ ಕೆಟ್ಟದ್ದನ್ನು ಬಯಸುವುದಿಲ್ಲವೋ ಹಾಗೆಯೇ ಈ ಶ್ರುತಿ ಮಾತೆಯಾದಂತಹ ಈ ಗೀತೆ ಕೂಡ ಎಂತ ಮಾಡ್ತಾಳೆ ತನ್ನ ಮಕ್ಕಳಿಗೆ ಈ ಜೀವಿಗಳಿಗೆ ಅಂತ ಹೇಳಿದ್ರೆ ಭವದ್ವೇಷಣಿ ಅವಳಿಗೆ ಸಂಸಾರ ಕಂಡ್ರೆ ಆಗಲ್ಲವಂತೆ ಅವಳಿಗೆ ಸಂಸಾರ ಆ ಸಂಸಾರದಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಈ ಜೀವಿಗಳು ಅವಳನ್ನ ಅವಳು ಅವ್ರನ್ನ ಉದ್ಧರಿಸಲಿಕ್ಕೆ ಅವಳು ಪ್ರಯತ್ನ ಪಡ್ತಾಳು ಹೇಗೆ ತಾಯಿ ಆದವಳು ಮಗನನ್ನ ಅಥವಾ ಮಕ್ಕಳನ್ನ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಉದ್ಧರಿಸಲಿಕ್ಕೆ ಹಾಗೆಯೇ ಈ ಗೀತೆ ಅನ್ನುವುದು ಕೂಡ ಸಂಸಾರ ಅಂತಕ್ಕಂತಹ ಕೆಸರಿನಲ್ಲಿ ಕುದುಗಿಕೊಂಡಂತಹ ಜೀವಿಗಳನ್ನ ಉದ್ಧರಿಸಲಿಕ್ಕೆ ಅವಳು ಇಲ್ಲಿ ಪ್ರಯತ್ನ ಪಡ್ತಾ ಹೋಗುತ್ತೆ ಆದ್ದರಿಂದ ಹೇ ಗೀತೆ ಹೇ ಗೀತೆಯೇ ತ್ವಾಂ ನಿನ್ನನ್ನು ಅನುಸಂಧಾನಿ ಅನುಸಂಧಾನ ಮಾಡುತ್ತೇನೆ ಅಂತ ಅನುಸಂಧಾನ ಅಂದರೆ ಧ್ಯಾನ ಮಾಡ್ತೇನೆ ಅಂತ ಕೇವಲ ಧ್ಯಾನ ಅಲ್ಲ ಆ ಧ್ಯಾನ ಮಾಡಿ ನೀನು ಏನು ಬೋಧನೆಯನ್ನು ಅದನ್ನು ನಾನು ಶಿರಸ ಪಾಲಿಸುತ್ತೇನೆ ಅನ್ನೋದಾಗಿ ಗೀತೆಯನ್ನು ಪಾಲಿಸುವುದು ಒಂದೇ ಭಗವಂತನ ಮಾತನ್ನು ಪಾಲಿಸುವುದು ಒಂದು हीगे पालस अब संसार का मंगल श्लोक तात्पर्य नरतको व्यासर वाणी नमोस्तुते व्यास विशाल बुद्धे फुलांद नेत्र भारत तैरपूर्ण प्रज्वलो ज्ञानमय प्रदीप व्यसर वर्त व्य कणुटल हैरविंद आयत पत्र अद्रिकास्त्र सामुद्रिक शास्त्र अंत अ शरीर सामुद्रिक शास्त्र अंत अनेक बरतार मुख्यवा सम्र समुद्र राजद्र राज ಈ ಸೃಷ್ಟಿಯಲ್ಲಿರತಕ್ಕಂತಹ ಮಾನವರ ಸ್ತ್ರೀ ಪುರುಷರ ಶರೀರದ ಅಂಗಪ್ರತ್ಯಗಳು ಯಾವ ಯಾವ ರೀತಿಯಲ್ಲಿ ಇದ್ರೆ ಅವರಿಗೆ ಯಾವ ಯಾವ ಲಕ್ಷಣಗಳು ಅವರಿಗೆ ಅವರ ಸ್ವಭಾವ ಏನೋ ಅನ್ನುವಂಥ ಬರೆದಿದ್ದಾನೆ ದೊಡ್ಡ ಗ್ರಂಥ ಅದು ಅದನ್ನ ಅನೇಕ ಋಷಿಗಳು ಅವರವರ ಭಾಷೆಯಲ್ಲಿ ಬೇರೆ ಬೇರೆ ಇದರಲ್ಲಿ ಬರ್ದಿಟ್ಟಿದ್ದಾರೆ ಸ್ಕಂದ ಶಾರೀರ ಹಾಗೆ ಕುಮಾರಸ್ವಾಮಿ ಕಾರ್ತಿಕೇಯ ಸ್ವಾಮಿ ಅವನು ಕೂಡ ಈ ಸಾಮುದ್ರಿಕ ಶಾಸ್ತ್ರವನ್ನು ಬರೆದಿದ್ದಾನೆ ಆ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿರುವಂತೆ ಕೆಲವು ಮಹಾನ್ ಪುರುಷರ ಲಕ್ಷಣಗಳೇನು ಅನ್ನುವಂತಹ ಒಂದು ಈ ವಿವರಗಳಲ್ಲಿ ಇದು ಇದೆ ಯಾವುದು ಪುಲ್ಲಾರದಿಂದ ಆಯತ ಪತ್ರ ನೇತ್ರ ಅರಳಿದ ತಾವರೆ ಆ ಅರಳಿದ ತಾವರೆಯ ಆಯತ ಪತ್ರ ಆ ದಳಗಳು ಯಾವ ರೀತಿ ಇದೆ ಅರಳಿದಂತಹ ತಾವರೆಯ ದಳಗಳು ಆ ದಡಗಳಂತೆ ನೇತ್ರ ಅಥವಾ ಕಣ್ಣುಗಳು ಇರ್ತಕ್ಕಂಥ ಪರಿಪೂರ್ಣವಾದಂತಹ ಯಾವುದೇ ಪರಿಪೂರ್ಣವಾದಂತಹ ಯಾವ ಒಂದು ಇದೆಯೋ ಗುಣಗಳು ಅದನ್ನು ವರ್ಣಿಸಲಿಕ್ಕೆ ನಮ್ಮ ಹಿಂದಿನ ಕಾಲದಿಂದ ಕೂಡ ಪದ್ಮ ಅಥವಾ ಕಮಲವನ್ನ ನಾವು ಉದಾಹರಣೆಯಾಗಿ ಕೊಡುವುದು ಸಾಮಾನ್ಯ ಎಲ್ಲೇ ನೋಡಿ ಭಗವಂತನಿಗೆ ನೋಡಿ ಕಂಜ ಕಂಜ ಮುಖ ಪದ ಕಂಜ ಕಂಜಾರುಣಂ ಅಂತ ತುಳಸಿದಾಸರು ತಮ್ಮ ಆ ಸ್ತೋತ್ರದಲ್ಲಿ ಹೇಳಿದ್ದಾರೆ ರಾಮನ ಬಗ್ಗೆ ಸ್ತೋತ್ರದಲ್ಲಿ ಕಂಜ ಅಂದರೆ ಕಮಲ ಯಾಕೆ ಕಮಲ ಪರಿಪೂರ್ಣ ಅಂದರೆ ಕಮಲ ಇರುವುದಿಲ್ಲ ಕೆಸರ ಆದರೂ ಕೆಸರಿಂದ ಅದು ಲಿಪ್ತವಾಗಿಲ್ಲ ಹುಟ್ಟುವುದಕ್ಕೆ ಕೆಸರೇ ಬೇಕು ಅದಕ್ಕೆ ಕೆಸರಿಲ್ಲ ಅಂದರೆ ಕಮಲ ಹುಟ್ಟುವುದಿಲ್ಲ ಆದರೆ ಕೆಸರಿನಲ್ಲಿ ಇದ್ರೂ ಕೂಡ ಎಲ್ರಿಗೂ ಅದು ಎಲ್ಲರಿಗೂ ಕಮಲಬೇಕು ಯಾಕೆ ಅಂತಹ ಕೆಸರಿನ ಮಧ್ಯವೂ ಇದ್ದು ಕೂಡ ಅದು ದುರ್ಗಂಧವನ್ನು ಬೀರ್ತಾ ಇಲ್ಲ ಸುಗಂಧವನ್ನು ಬೀರ್ತಾ ಇದೆ ಹಲವಾರು ದುಂಬಿಗಳಿಗೆ ಆಶ್ರಯವಾಗಿ ಅಲ್ಲಿಂದ ಅವುಗಳು ಬಂದು ಮಧುವನ್ನು ಹೀರಿಕೊಂಡು ಹೋಗ್ತವೆ ಹಾಗೆ ಇಂತಹ ಸಂಸಾರದ ಮಧ್ಯದಲ್ಲಿ ಇದ್ರೂ ಕೂಡ ಆ ಭಗವಂತ ಅವನು ನಿರ್ಲಿಪ್ತ ಅವನಿಗೆ ಯಾವುದೇ ದೋಷವೂ ಕೂಡ ತಟ್ಟದು आ भगव भगवत्षर वर्णसली ना पद्म अथवा आ कमु उपमीया को पूर्णवान गुण इतक पुष्प विशाल बुद्धे विशाल बुद्धि उल्वंह व्यासने ऐन या नि भारत तैलपूर्ण प्रज्वलितो ज्ञानमय प्रदीप ಭಾರತ ಅಂತಕ್ಕಂತಹ ತೈಲ ಪೂರ್ಣವಾದಂತಹ ತೈಲ ಯಾವುದು ಆ ದೀಪಕ್ಕೆ ಇರ್ತಕ್ಕಂತಹ ಎಣ್ಣೆ ಯಾವುದು ಅಂದರೆ ಭಾರತ ಮಹಾಭಾರತ ಮಹಾಭಾರತವೆಂಬಂತಹ ಪೂರ್ಣ ತೈಲ ಅದನ್ನ ಏನೋ ತುಂಬಿರುವಂತಹ ಜ್ಞಾನಮಯವಾದಂತಹ ಪ್ರದೀಪ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ ಈ ಭಗವದ್ಗೀತೆ ಅಂತ ಹೇಳಿದ್ರೆ ಸಾರದ ಸಾರದ ಅದರಲ್ಲಿ ಸಿಕ್ಕುವಂತಹ ಜ್ಞಾನ ನಮಗೆ ಬೇರೆ ಕಡೆಯನ್ನು ಸಿಕ್ಕುವುದಿಲ್ಲ ಹೀಗಾಗಿ ಆ ಭಾರತ ಅಂತಕ್ಕಂತಹ ಆ ಒಂದು ದೀಪಕ್ಕೆ ಹಣತೆಗೆ ಆ ಗೀತೆ ಅಂತಕ್ಕಂತಹ ಬದ್ದಿ ಅಂತ ಉರಿಸಿದಂತಹ ವಿಶಾಲ ಬುದ್ಧಿ ಈ ವ್ಯಾಸ ಅವನಿಗೆ ನಮಸ್ಕಾರವಿರಲಿ ಪ್ರಪನ್ನ ಪಾರಿಜಾತಾಯ ಸ್ತೋತ್ರ ವೇತ್ರೈಕ ಪಾಣಯೇ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ ಸರ್ವೋಪನಿಷದೋ ಗಾವೋ ದೋಪಾಲ ನಂದನ ಪಾರ್ಥೋರ್ ಶ್ಲೋಕ ಪ್ರಪನ್ನ ಪಾರಿಜಾತಾಯ ಇದೆರಡೂ ಕೂಡ ಭಗವಂತ ಕೃಷ್ಣನ ಬಗ್ಗೆ ವಿವರಣೆಯಲ್ಲಿದೆ ಪ್ರಪನ್ನ ಅಂದ್ರೆ ಯಾರು ಯಾರು ಸಂಪೂರ್ಣ ಭಗವಂತನಲ್ಲೇ ಶರಣನ್ನು ಬಂದಿರುತ್ತಾರೋ ಶರಣು ಹೋಗಿರುತ್ತಾರೋ ಪ್ರಪತ್ತಿಯನ್ನು ಹೊಂದಿರ್ತಾರೆಯೋ ಅವರು ಪ್ರಪನ್ನರು ಸಂಪೂರ್ಣ ಶರಣಾಗತರಾದವರು ಪ್ರಪನ್ನರು ಅಂತಹ ಆಶ್ ಆಶ್ರಯವನ್ನು ಅರಸಿ ಬಂದಂತಹ ಭಕ್ತರಿಗೆ ಪಾರಿಜಾತನಂತೆ ಭಗವಂತ ಅವರು ಮನಸ್ಸೋ ಇಚ್ಛಿಸಿದಂತಹ ಫಲಗಳನ್ನು ಭೋಗವಾದರೆ ಭೋಗವನ್ನ ಮೋಕ್ಷವಾದರೆ ಮೋಕ್ಷವನ್ನ ಕೊಡ್ತಕ್ಕಂತಹ ಪಾರಿಜಾತ ತರು ಅವನೇ ಭಗವಂತ ಕೃಷ್ಣ ತೋತ್ರ ತೋತ್ರವೇತ್ರೈಕ ಪಾಣಯೇ ಒಂದು ಕೈಯಲ್ಲಿ ಆ ಒಂದೇ ಒಂದು ಕೈಯಲ್ಲಿ ಏನು ತೋತ್ರ ವೇತ್ರ ಎರಡನ್ನು ಇಟ್ಕೊಂಡಿದ್ದಾನಂತ ಕುದುರೆಯನ್ನು ಹೊಡೆತಕ್ಕಂತಹ ಚಾವುಟಿ ಹಾಗೆ ಆ ಹಗ್ಗ ಕುದುರೆಯನ್ನ ಹಗ್ಗ ಒಂದೇ ಕೈಯಲ್ಲಿದೆ ಆ ಚಾವುಟಿ ಅದನ್ನು ಓಡಿಸ್ತಕ್ಕಂತಹ ಚೌಟಿ ಇದೆಯಲ್ಲ ಅದನ್ನು ಕೂಡ ಒಂದೇ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಒಂದೇ ಕೈಯಲ್ಲಿ ಒಂದು ಕೈ ಇನ್ನೊಂದು ಕೈಯಲ್ಲಿ ಏನಿದೆ ಅಂತ ಹೇಳಿದ್ರೆ ಜ್ಞಾನ ಮುದ್ರಾಯ ಇದು ಜ್ಞಾನ ಮುದ್ರೆ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ ಇದರ ವೈಶಿಷ್ಟ್ಯ ಏನಪ್ಪಾ ಅಂತ ಹೇಳಿದ್ರೆ ಈ ಸ್ತೋತ್ರವೇತ್ರ ಅಂತ ಹೇಳಿದ್ರೆ ಇಂದ್ರಿಯವನ್ನು ನಿಗ್ರಹ ಮಾಡತಕ್ಕಂತಹ ಆ ಒಂದು ಸ್ವಭಾವ ಯಾರು ಸಂಪೂರ್ಣವಾಗಿ ತಮ್ಮ ಜ್ಞಾನೇಂದ್ರಿಯನ್ನ ಕರ್ಮೇಂದ್ರಿಯಗಳನ್ನ ತಮ್ಮ ವಶದಲ್ಲಿ ಇಟ್ಕೊಂಡಿರ್ತಾರೋ ಅಂತವರಿಗೆ ಭಗವಂತನ ವಿಶೇಷ ಜ್ಞಾನದ ಕೃಪೆ ಉಂಟಾಗುತ್ತೆ ಅನ್ನೋದನ್ನ ಈ ಭಗವಂತನ ಈ ಎರಡು ಕೈಗಳು ಸೂಚಿಸುತ್ತವೆ ಅದನ್ನ ಭಗವಂತ ಪದೇ ಪದೇ ಗೀತೆಯಲ್ಲಿ ಹೇಳ್ತಾನೆ ಇಂದ್ರಿಯಗಳನ್ನ ಮೊದಲು ನಿಗ್ರಹಿಸು ಹೇ ಅರ್ಜುನ ತಸ್ಮಾದ ಇಂದ್ರಿಯಾಣ್ಯಾದೋ ನಿಯಮ್ಯ ಅನ್ನುವಂತಹ ಮಾತುಗಳು ಪದೇ ಪದೇ ಬರ್ತದೆ ಮೊದಲು ಇಂದ್ರಿಯ ಅನ್ನುವಂತಹ ಅಶ್ವವನ್ನ ಅದನ್ನು ನೀನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು ಇಲ್ಲದೆ ಹೋದ್ರೆ ನೀನು ಏನೇನು ನನ್ನಿಂದ ಕೇಳ್ತೀಯೋ ಅದೆಲ್ಲ ಹರಿದು ಹೋಗ್ಬಿಡುತ್ತೆ ಅಂತ ನಿನ್ನಲ್ಲಿ ಉಳಿಯುವುದಿಲ್ಲ ನಿನ್ನಲ್ಲಿ ನಾನು ಹೇಳಿದಂತಹ ಉಪದೇಶಗಳನ್ನ ಉಳಿಬೇಕಾದ್ರೆ ಮುಂದಿನ ಪೀಳಿಗೆಗೆ ಸಿಗಬೇಕಾದ್ರೆ ಮೊದಲು ಇಂದ್ರಿಯ ನಿಗ್ರಹ ಮಾಡಿಕೋ ಇಂದ್ರಿಯ ನಿಗ್ರಹದಿಂದ ಮನಸ್ಸು ನಿಗ್ರಹ ಇಂದ್ರಿಯ ಸ್ಥೂಲ ಮನಸ್ಸು ಅದರ ಸೂಕ್ಷ್ಮ ರೂಪ ಸ್ಥೂಲವನ್ನ ನಾವು ಹತೋಟಿಗೆ ತಂದುಕೊಂಡರೆ ಮನಸ್ಸು ನಿಧಾನವಾಗಿ ಹತೋಟಿಗೆ ಬರ್ತದೆ ಸ್ಥೂಲವನ್ನೇ ನಾವು ಹೇಗಂದ್ರೆ ಹಾಗೆ ಚೆನ್ನಾಪಿಲ್ಲಿ ಆಗಿ ಬಿಟ್ಟುಬಿಟ್ಟು ಮನಸ್ಸನ್ನು ಮಾತ್ರ ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಆಗುವುದಿಲ್ಲ ಮನಸ್ಸಾಗಿ ಕೇಳುವುದಿಲ್ಲ ಮಾತನ್ನು ಆದ್ರಿಂದ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಮೊದಲು ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸೋ नंतर आ नर आंत ब अद ज्ञान मुद्राय कृष्णाय ज्ञान मुद्रेन तोर्ता कृष्णन गीता दुहे नम गीते अमृत अल्पी हाला अंत अमृत अंत गीते अंत हाल कह गोपालने मुन श्लोक के कनेशन ऐन मुझे श्लोक के चिण नमें सर्वो तो, तो सर्वोपनिषद गावो दोगपाल नंदन पार्थो वत्स सुधीर भोक्त दुग्धम गीतामृतम महत् नमें अधिकारी यार अगर सर्वोपनिषद गाव एल उपनिषत् ಹಸುಗಳ ಈ ಗೋ ಇದೆಯಲ್ಲ ಈ ಗೋ ಶಬ್ದ ಇದನ್ನು ನಾವು ವೇದಕ್ಕೂ ಕೂಡ ಬಳಸ್ತೇವೆ ವೇದಕ್ಕೆ ಇನ್ನೊಂದು ಹೆಸರು ಗೋ ಅಂತ ಆದ್ರಿಂದ ಗೋವಿಂದ ಅಂತ ಹೇಳಿದ್ರೆ ವೇದದಿಂದ ಮಾತ್ರ ತಿಳಿಯಲ್ಪಡ್ತಕ್ಕಂಥವನು ಸಾಮಾನ್ಯವಾಗಿ ಈ ಕಣ್ಣಿಗೆ ಕಾಣಿಸೋದಿಲ್ಲ ಅವನು ವೇದದಲ್ಲಿ ಹೇಳಿದ್ದಾರೆ ಅವನಿ ಅವ್ನು ಪಡಿಲಿಕ್ಕೆ ಈ ಮಾರ್ಗ ಉಂಟು ಹೀಗೆ ಹೋಗಬೇಕು ಅಂದ್ರೆ ಅವನ್ ಸಿಕ್ತಾನ ನಾವಾಗ್ ನಾವೇ ಹೇಗೆ ಇಂದ್ರಿಯ ಹಿಂದೆ ಹೊಡೆದ್ರೆ ನಮ್ಗೆ ಸಿಗೋದಿಲ್ಲ ಗೋ ಅಂದ್ರೆ ಇನ್ನೊಂದು ಅರ್ಥ ಇದೆ ಇಂದ್ರಿಯ ಅಂತ ಇಂದ್ರಿಯದ ಹಿಂದೆ ಹೋದ್ರೆ ಅವನ್ ಸಿಗೋದಿಲ್ಲ ಆದ್ರೆ ಆ ಭಗವಂತನ ವಾಣಿಯಾದಂತಹ ಶಾಸ್ತ್ರವನ್ನ ಇಟ್ಕೊಂಡು ನಾವು ಅದರಂತೆ ಸಾಧನೆಯನ್ನ ಮಾಡ್ತಾ ಹೋದ್ರೆ ಆ ಭಗವಂತ ನಮ್ಗೆ ಸಿಗ್ತಾನೆ ಪ್ರತಿಯೊಂದು ಉಪನಿಷತ್ತುಗಳು ಕೂಡ ಹಸುಗಳಂತೆ ಈ ಗೀತೆ ಅಂತಕ್ಕಂಥದ್ದು ಉಪನಿಷತ್ತಿನ ಸಾರ ಉಪನಿಷತ್ತಿನ ಸಾರದ ಸಾರ ಎಲ್ಲ ಉಪನಿಷತ್ತುಗಳ ಸಾರ ಮಹಾಭಾರತ ಆ ಮಹಾಭಾರತದ ಸಾರ ಗೀತೆ ಹಾಗೆ ಈ ಎಲ್ಲ ಹಸುಗಳಿಂದ ಹಾಲನ್ನು ಕರಿತಾನೆ ದೋಗ್ಧ ಅಂದ್ರೆ ಹಾಲನ್ನು ಕರೆಯುವವನು ಗೋಪಾಲ ಗೋಪಾಲ ನಂದನ ಅಂದರೆ ಇಲ್ಲಿ ಸಾಕ್ಷಾತ್ ಭಗವಂತ ನಂದ ಗೋಪನಾಗಿ ನಂದಗೋಪನ ಮಗನಾಗಿ ಹುಟ್ಟಿದಂತಹ ಪರಮಾತ್ಮ ನಂದಕುಮಾರ ಗೋಪಾಲ ನಂದನ ಅವನು ಪಾರ್ಥೋ ಅರ್ಥ ಅಂದ್ರೆ ಪುನಃ ನಾನು ಹೇಳ ವಿಶಾಲ ಮನಸ್ಸುಳ್ಳಂತಹ ಒಬ್ಬ ಅಧಿಕಾರಿ ಇಲ್ಲಿ ಅರ್ಜುನ ಅಂತ ಒತ್ಸಹ ಅಂದ್ರೆ ಏನು ಅಂದ್ರೆ ಕರು ಅಂತ ವತ್ಸಹ ಅಂದ್ರೆ ಕರು ಅಂತ ಹೇಗೆ ಹಸುಗಳು ಕರು ಇಲ್ಲದೆ ಹಾಲನ್ನ ಅಥವಾ ಸ್ವರವನ್ನ ಬಿಡೋದಿಲ್ಲ ಹಸುಗಳು ಸ್ವರ ಬಿಡಬೇಕಾದ್ರೆ ಕರುವನ್ನ ಮುಂದೊಡ್ಬೇಕು ಇಲ್ಲದೆ ಹೋದ್ರೆ ಒಂದ್ ತೊಟ್ಟು ಹಾಲು ಕೊಡಲ್ಲ ಅವ್ರು ಮಾಡ್ತವೆ ಹಾಗೆ ಈ ಎಲ್ಲ ಉಪನಿಷತ್ತುಗಳು ಅನ್ನುವಂತಹ ಹಸುವಗೆ ಈ ವಾರನ್ನ ಈ ಅರ್ಜುನ ಮುಂದೆ ಬಿಟ್ಕೊಂಡ ಯಾಕೆ ಅಂದ್ರೆ ಅರ್ಜುನ ಅದಕ್ಕೆ ತಕ್ಕ ಅಧಿಕಾರಿ ಅರ್ಜುನ ಆ ಉಪನಿಷತ್ತುಗಳ ಹತ್ರ ಹೋದಾಗ ಈ ವಿಶಾಲ ಮನುಸ್ಕನಾದಂತಹ ಅರ್ಜುನ ಪಾರ್ಥ ಆದಂತಹ ಈ ಅರ್ಜುನ ಉಪನಿಷತ್ತುಗಳ ಬಳಿ ಸಾರಿದಾಗ ಆಗ ಆ ಹಸುಗಳಿಗೆ ತುಂಬಾ ಖುಷಿಯಾಯಿತು ಆಹ ನನ್ನ ಈ ಉಪದೇಶಗಳನ್ನ ಈ ಒಬ್ಬ ನಿಜವಾದ ಅಧಿಕಾರಿ ಉಪಯೋಗಿಸಿಕೊಂಡು ಹಲವಾರು ಜನರಿಗೆ ಅವನು ಪರೋಪಕಾರವನ್ನು ಮಾಡ್ತಾನೆ ಅಂತ ಆವಾಗ ಏನ್ ಮಾಡಿದ್ವು ಅವು ಹಾಲನ್ನು ಬಿಡ್ಲಿಕ್ಕೆ ಶುರು ಮಾಡಿದ್ವು ಸ್ವರವನ್ನು ಬಿಡ್ಲಿಕ್ಕೆ ಶುರು ಮಾಡ್ಬು ಸ್ವರ ಕೊಟ್ಟು ಆಗ ಈ ಶ್ರೀಕೃಷ್ಣ ಹಾಲನ್ನು ಕರೆದಂತೇ ಉಪನಿಷತ್ನಿಂದ ಅರ್ಜುನನೇ ನಿಮಿತ್ತ ಅರ್ಜುನ ಆ ರೀತಿ ಸೋಗುಮೋರೆ ಹೈ ಹಾಕೊಂಡೆ ಹೋಗಿದಿದ್ರೆ ಗೀತೆ ಸಿಗ್ತಾ ಇರಲಿಲ್ಲ ಭಗವದ್ಗೀತೆ ನಮಗೆ ಸಿಗ್ತಾ ಇರಲಿಲ್ಲ ಇದ್ದಕ್ಕಿದ್ದ ಹಾಗೆ ಅವನು ಯುದ್ಧಕ್ಕೆ ತೊಡಗಿಬಿಟ್ಟಿದ್ದಿದ್ರೆ ಅರ್ಜುನ ನಮಗೆ ಈ ಭಗವದ್ಗೀತೆ ನಮ್ಮ ಕೈ ಈ ಲೋಕಕ್ಕೆ ಸಿಗ್ತಾ ಇರಲಿಲ್ಲ ಹೀಗಾಗಿ ಈ ಅರ್ಜುನನೇ ಈ ಇದಕ್ಕೆ ವತ್ಸ ಕರುವಿನಂತೆ ಅಂತೆ ಉಪನಿಷತ್ತುಗಳು ಅನ್ನುವಂತಹ ಹಸುಗಳು ಹಾಲನ್ನು ಕೊಡಬೇಕಾದ್ರೆ ಅರ್ಜುನನಂತಕ್ಕಂತಹ ಕರು ನಿಮಿತ್ತವಾಯಿತು ಸುದೀಹಿ ಭೋಗ್ತ ಆ ಹಾಲನ್ನ ಅರ್ಜುನ ಎಷ್ಟು ಕುಡಿದ್ನೋ ಬಿಟ್ನೋ ಅದು ಆಮೇಲಿನ ಕತೆ ಆದರೆ ಇಷ್ಟೊಂದು ಹಾಲು ಬಂತಲ್ಲ ಅದು ಮುಂದೆ ಬರ್ತಕ್ಕಂತಹ ಯಾವ ಯಾವ ಸುಧೀಹಿ ನೋಡಿ ಇದು ಎಂತಹ ವ ಈ ಒಂದು ಪದವನ್ನು ಬಳಸಿದ್ದಾರೆ ಅಂತ ಹೇಳಿದ್ರೆ ಸುದೀಹಿ ಅಂದರೆ ಬುದ್ಧಿವಂತರು ಅನ್ನೋದು ಒಂದರ್ಥ ಎರಡನೆಯದು ಸುಮನಸ್ಕರು ಅಂತ ಯಾರಿಗೆ ಒಳ್ಳೆಯ ಮನಸ್ಸಿದೆಯೋ ಲೋಕಹಿತ ಮಾಡುವಂತಹ ಮನಸ್ಸಿದೆಯೋ ಎಲ್ಲರಿಗೂ ಕಲ್ಯಾಣ ಉಂಟಾಗಲಿ ಅನ್ನುವಂತಹ ಯಾವ ಭಾವನೆ ಮನೋಭಾವನೆ ಅವರ ಹೃದಯದಲ್ಲಿ ಇದೆಯೋ ಅವರೆಲ್ಲರೂ ಕೂಡ ಇದರ ಭೋಕ್ತ ಬಂದೇ ಬರ್ತಾರೆ ಗೀತೆಯ ಬಳಿಗೆ ಬಂದೇ ಬರ್ತಾರೆ ಈ ಗೀತೆ ಅಂತಕ್ಕಂತಹ ಅಮೃತ ಅಥವಾ ಹಾಲನ್ನ ಕುಡದೇ ಕುಡಿತಾರೆ ದುಗ್ಧಂ ಮಹತ್ ದುಗ್ಧ ಅಂದ್ರೆ ಹಾಲು ಗೀತೆ ಈ ಕರೆದಂತಹ ಈ ಮಹತ್ತಾದಂತಹ ಹಾಲನ್ನ ಕುಡಿಯುವವರು ಈ ಒಳ್ಳೆಯ ಮನಸ್ಸಿನ ಸುಧಿಹಿ. ಈ ಅಧಿಕಾರಿ ಈ ಶ್ಲೋಕಕ್ಕೆ ಬಂದರೆ ಒಂದು ಇದು ನೆನಪಾಗುತ್ತೆ ಘಟನೆ ನೆನಪಾಗತ್ತೆ ಒಬ್ಬರು ಗುರುಗಳು ಶಿಷ್ಯನಿಗೆ ಈ ಒಂದು ಮಂಗ ಧ್ಯಾನ ಶ್ಲೋಕವನ್ನು ವಿವರಿಸ್ತಾ ವಿವರಿಸ್ತಾ ಇದ್ರು ಸುಮಾರು ಒಂದು ಗಂಟೆ ಆಯಿತು ವಿವರಿಸಿದರೆ ವಿವರಿಸಿದಾರೆಯೇ ಇದರ ಮೇಲೆ ಆ ಒಂದು ಘಟನೆಯನ್ನು ಹೇಳ್ತಾ ಈ ಆಖ್ಯಾನಿಕೆಯನ್ನು ಹೇಳ್ತಾ ಈ ಒಂದು ಸಾದೃಶ್ಯವನ್ನು ಹೇಳ್ತಾ ಬೇರೆ ಬೇರೆ ಉದಾಹರಣೆಗಳಿಗೆ ವೇರೆಸಿದ್ದಾರೆ ನಂತರ ಶಿಷ್ಯ ಸ್ವಲ್ಪ ಕ್ಲಾಸ್ ಆಯ್ತು ಕ್ಲಾಸ್ ಆದ್ಮೇಲೆ ಬಂದಂತೆ ಬಂದುಬಿಟ್ಟು ಪುಸ್ತಕ ಹೀಗೆ ಬಂದು ಗುರುಗಳ ಹತ್ರ ಬಂದಂತೆ ಗುರುಗಳೇ ಅಂತ ಹೇಳ್ದ ಏನೋ ಇದರಲ್ಲಿ ಸರ್ವೋಪನಿಷದು ಗಾವು ದೋಗದ ಗೋಪಾಲ ನಂದನ ಅಂತಿದೆಯಲ್ಲ ಇದು ನನಗೆ ಸರಿಯಾಗಿ ಅರ್ಥ ಆಗಿಲ್ಲ ದೋಗದ ಅಂದರೆ ಏನು ಅಂತ ಅಂತ ಹೇಳ್ದಂತೆ ಹಾಗೆ ಗುರುಗಳು ಹೇಳ್ದಂತೆ ನೋಡೋ ಒಂದು ಗಂಟೆ ನಿನಗೆ ನಾನು ಇದನ್ನು ವಿವರಿಸಿದ್ದೇನೆ ನಿನಗಂತೂ ಇದು ಅರ್ಥ ಆಗಿಲ್ಲ ಆದ್ರಿಂದ ಈ ದೋಗದ ಇನ್ಯಾರಲ್ಲ ನೀನೊಂದು ನಾನೊಂದು ಅಂತ ಹಿಂದಿಯಲ್ಲಿ ದೋ ಗಧ ಎರಡು ಕಥೆಗಳು ಒಂದು ಗಂಟೆ ವಿವರಿಸಿದ್ರು ಕೂಡ ಇವನಿಗೆ ತಲೆಗೆ ಹೋಗಲಿಲ್ಲ ಕೊನೆಗೂ ಅವನಿಗೆ ಅದರ ಮೇಲೆ ಡೌಟ್ ಉಂಟಾಯ್ತಂತೆ ದೋ ಗಧ ಅಂದರೆ ಯಾರು ಒಂದು ನೀನು ನಿನಗೆ ವಿವರಿಸಿದ್ ನಾನು ನಾವಿಬ್ರು ಅಂತ ಹಾಗೆ ನಾವು ಸಂಶಯಕ್ಕೆ ಎಡೆ ಇಲ್ಲದಂತೆ ಇದನ್ನ ಪರಿಹರಿಸ್ಕೊಂಡು ಬಿಡಬೇಕು ಮನಸ್ಸಿನಲ್ಲಿ ಸಂಶಯ ಇಟ್ಕೊಂಡ್ರೆ ಕೊನೆಯವರೆಗೂ ದೋಗದಾಗೆ ಇರಬೇಕಾಗುತ್ತೆ ಆದ್ರಿಂದ ಆದ್ರಿಂದ ಎಲ್ಲೆಲ್ಲಿ ಸಂಶಯ ಬರುತ್ತೋ ಅದನ್ನ ನಾವು ಪರಿಹರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ಮುಂದಿನ ತರಗತಿಯಲ್ಲಿ ಮುಂದುವರಿಸೋಣ ಓಂ ಪೂರ್ಣಮದ ಪೂರ್ಣಮಿ ದಂಪೂರ್ಣಮುದೇ ಪೂರ್ಣಸ್ಯಪೂರ್ಣಮಾದ ಪೂರ್ಣಮೀವಶಿಷ್ಯದೇ ओम शांति शांति शांति हरी ओ त्री कृष्णारपणमस्तु मुन इो बेड